ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಶಂಕರ ಭಗವತ್ಪಾದ ಪೂಜ್ಯರಿಂದ ವಂದಿಸುತ್ತಾ ಶ್ರೀ ಶ್ರೀ ಸಚಿಾನಂದೇನ ಸರಸ್ವತಿ ಸ್ವಾಮೀಜಿಯವರ ಪದ ತರಗಳಲ್ಲಿ ನಮಿಸುತ್ತಾ ಸದ್ಗುರುಗಳಾದ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಬ್ರಹ್ಮ ವೇದಾಂತವಾರಿ ಶ್ರೀ ಶ್ರೀ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ್ಮಣ್ಯ ಶರ್ಮ ಇವರ ಪದತಗಳಲ್ಲಿ ವಂದಿಸುತ್ತ ಶಂಕರಾಚಾರ್ಯ ಆತ್ಮಬೋಧ ಕೃತಿಯ ಇಪ್ಪತ್ತೇಳನೇ ಶ್ಲೋಕವನ್ನು ನೋಡ್ತಾ ಇದ್ದೇವೆ ರಜ್ಜು ಸರ್ಪವದಾತ್ಮನ ಜೀವನ್ ಜೀವಂಜ್ಞಾತ್ ವಹೇತ್ ನಾಹಂ ಜೀವಃ ಪರಾತ್ಮೇತಿ ಜ್ಞಾತಂ ಚೇನ್ ನಿರ್ಭಯೋ ಭವೇತ್ ಅಂದರೆ ಹಗ್ಗವನ್ನು ಹಾವೆಂದು ತಿಳಿದುಕೊಳ್ಳುವಂತೆಯೇ ರಜ್ಜು ಸರ್ಪವತ್ ರಜ್ಜು ಹಗ್ಗ ಸರ್ಪದಂತೆ ಹಗ್ಗವನ್ನು ಹಾವು ಎನ್ನುವಂತೆ ತಿಳಿದುಕೊಳ್ಳುವಂತೆಯೇ ಆತ್ಮನ ಜೀವಂ ಜ್ಞಾತ್ವ ಭಯಂ ವಹೇತ್ ತನ್ನನ್ನು ತಾನು ಆತ್ಮನನ್ನು ನಾನು ಜೀವನೆಂದು ತಿಳಿದುಕೊಂಡಾಗ ಹೆದರಿಕೊಳ್ತಾನೆ ಯಾಕಂದರೆ ಜೀವ ಸ ಹೋಗ್ತದೆ ಪ್ರಾಣ ಹೋಗ್ತದೆ ಹೆದರಿಕೆ ಆಗ್ತದೆ ಸಾಯ್ತಾನೆ ಅಂಥೇಳಿ ನಾಹಂ ಜೀವಃ ಪರ ಆತ್ಮೇ ಇತಿ ಜ್ಞಾತಂಚೇತ್ ನಿರ್ಭಯವೂ ನಾನು ಜೀವನಲ್ಲ ಪರಮಾತ್ಮನೂ ನಾನು ಆತ್ಮಸ್ವರೂಪನು ಶ್ರೇಷ್ಠವಾದಂಥ ಆತ್ಮಸ್ವರೂಪ ಪರಮ ಆತ್ಮ ಅಂಥೇಳಿ ತಿಳ್ಕೊಂಡ್ರೆ ನಿರ್ಭಯನಾಗ್ತಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಜ್ಞಾತಶ್ಚೇತಂತ್ರ ಪಾಠಾಂತರಗೂಢ ಇದೆ ನಾಹಂ ಜೀವಪರತ್ಮೇತಿ ಜ್ಞಾತಶೇತ್ ನಿರ್ಭಯ ಭೇತ್ ಇದು ಇಪ್ಪತ್ತ ಏಳನೆಯ ಶ್ಲೋಕ ರಜ್ಜು ಸರ್ಪದ ಆತ್ಮ ಜೀವಂ ಜ್ಞಾಪೇತ್ ನಹಂ ಜೀವ್ ಪರಾತ್ಮೇತಿ ಜ್ಞಾತಚೇತ್ ನಿರ್ಭಯೋ ಭೇತ್ ಅಥವಾ ಜ್ಞಾತಂಚೇತ್ ನಿರ್ಭಯ ಭೇತ್ ಹಗ್ಗವನ್ನು ಹಾವು ಎಂದು ತಿಳಿಯುವಂತೆ ಅಜ್ಞಾನಿಯು ತನ್ನನ್ನು ಜೀವನೆಂದು ತಿಳಿದು ಭಯಗೊಳ್ಳುತ್ತಾನೆ ನಾನು ಜೀವನಲ್ಲ ಪರಾತ್ಮನಿ ಅಂತೇಳಿ ತಿಳಿದದ್ದೇ ಆದರೆ ನಿರ್ಭಯನಾಗ್ತಾನೆ ಆತ್ಮಬೋಧದ ಇಪ್ಪತ್ತ ಶ್ಲೋಕ ಈ ರೀತಿ ಹೇಳ್ತಾ ಇದೆ ಸ್ವಾಮಿ ಚಿನ್ಮಯನಾದರು ಇದರ ಬಗ್ಗೆ ಹೇಳ್ತಾರೆ ಹಗ್ಗವನ್ನು ಹಾವೆಂದು ಹಗ್ಗವನ್ನು ಕಂಡು ಹಾವೆಂದು ತಿಳಿದವನು ಹೇಗೆ ಭಯಪಡ್ತಾನೋ ಅದೇ ರೀತಿಯಲ್ಲಿ ತನ್ನನ್ನು ಜೀವವೆಂದು ಭಾವಿಸಿ ಮನುಷ್ಯ ಭಯಪಡ್ತಾನೆ ನಮ್ಮಲ್ಲಿಯೇ ಈ ಅಹಂ ಭಾವದ ವ್ಯಕ್ತಿತ್ವವು ನಾನು ಜೀವನಲ್ಲ ಆ ಪರಮಾತ್ಮ ತತ್ವ ತಾನು ಅಂತೇಳಿ ಅರಿತಾಗ ನಿರ್ಭಯವಾಗ್ತದೆ ಅಹಂಭಾವದ ವ್ಯಕ್ತಿತ್ವವು ನಿರ್ಭಯವಾಗ್ತದೆ ಅಹಂಭಾವದ ವ್ಯಕ್ತಿತ್ವ ಅಂದರೆ ಏನು ನಾನು ಇರತಕ್ಕಂಥದ್ದು ವ್ಯಕ್ತಿತ್ವ ಈಗ ನಾನು ನಾನೇ ಇಂಥ ನಾನು ಕೃಷ್ಣಮೂರ್ತಿ ಅದು ನಮಗೆ ಸಹಜವಾಗಿ ಲೌಕಿಕವಾಗಿರ್ತಕ್ಕಂಥ ಒಂದು ಭಾವನೆ ನಮ್ಮ ಹೆಸರು ನಮ್ಮ ಉಪಾಧಿ ನಮ್ಮ ನಾನು ಇಂಥವೋ ಅಂಥವ ಇಲ್ಲಿರುವ ಅಂಥೇಳಿ ಎಡ್ರೆಸ್ಸು ಎಲ್ಲ ಆದರೆ ವಿಳಾಸ ಇತ್ಯಾದಿಗಳು ಅದು ಅಹಂಭಾವದ ವ್ಯಕ್ತಿತ್ವ ಅಂಥೇಳಿ ಅಂದರೆ ನಾನು ಏನತಕ್ಕಂಥದ್ದು ಪ್ರತ್ಯೇಕ ಆತ್ಮ ಅಂತೇಳಿ ನಾವೇನು ಹೇಳ್ತೇವೆ ಪ್ರತ್ಯೇಕವಾಗಿದ್ದೇನೆ ನಾನು ಆತ್ಮಸ್ವರೂಪಿ ಅಂತ ಹೇಳಿದರೆ ಎಲ್ಲರೂ ಒಂದೇ ಅಂತೇಳಿ ಆಗಿಬಿಡ್ತದೆ ಲೌಕಿಕ ವ್ಯವಹಾರಕ್ಕೆ ಪ್ರತ್ಯೇಕತೆ ಇರ್ತದೆ ಹಾಗಾಗಿ ಅಂತಹ ವ್ಯಕ್ತಿತ್ವಕ್ಕೆ ತಾನು ಜೀವನಲ್ಲ ತಾನು ಪರಮಾತ್ಮ ತತ್ವವೇ ಅಂಥೇಳಿ ತಿಳಿಯೋ ಆದರೆ ಅಂತ ಅರಿವು ಆದರೆ ಆವಾಗ ಅವನು ನಿರ್ಭಯನಾಗ್ತಾನೆ ನಾನು ಜೀವ ಅಂತೇಳಿದರೆ ಜೀವ ಹೋಗ್ತದೆ ಶರೀರ ಬಿಡ್ತೇವೆ ಅಂತೆ ಅಂತೇಳಿ ಸಾಯ್ತೇನೆ ಅಥವಾ ವೃದ್ಧಿಕ್ಷಯಗಳಿದೆ ಅಂತ ಭಯ ಇರ್ತದೆ ಆದರೆ ತಾನು ಆತ್ಮ ಅಂತ ಹೇಳಿದರೆ ಆ ಥರ ಆ ಭಯ ಹೋಗಿಬಿಡ್ತದೆ ಆತ್ಮ ಅಂತೇಳಿದರೆ ಅವಿಕಾರಿ ಅಜ ಅಮರ ಅವಿನಾಶಿ ಯಾವುದೇ ನಾಶ ಇಲ್ಲ ಜನ್ಮ ಇಲ್ಲ ಅಜರ ಅಮರ ವೃದ್ಧಾಪ್ಯ ಇಲ್ಲ ಅದಕ್ಕೆ ಈ ರೀತಿ ಹಾಗಾಗಿ ಭಯ ಇಲ್ಲ ನಮಗೆ ಹಗ್ಗದ ಅಸ್ತಿತ್ವ ಅರಿಯದಿದ್ದಾಗ ಮಾತ್ರ ಅದರಲ್ಲಿ ಸರ್ಪದ ಆರೋಪಣೆ ಆಗಲಿಕ್ಕೆ ಸಾಧ್ಯ ಒಮ್ಮೆ ಈ ತಪ್ಪು ಭಾವನೆ ಬಂದರೆ ಸಾಕದು ಬೆಳೆದು ಹಾವಿನ ಕಡಿತದ ಭಯ ಅದರಿಂದ ಸಾವು ನೋವುಗಳು ಭಯ ಅದರಿಂದಾಗಿ ತಾನೇ ಕಲ್ಪಿಸಿಕೊಂಡು ಸಕಲ ಕಷ್ಟಗಳನ್ನೂ ಸಹ ಅನುಭವಿಸಬೇಕಾಗ್ತದೆ ಇವೆಲ್ಲವೂ ಹಗ್ಗದಲ್ಲಿ ಕಂಡ ಹಾವಿನ ಪರಿಣಾಮ ಅದರಿಂದ ಭಯ ಹೇಗೆ ನಮಗೆ ಎಕ್ಸಾಮ್ ಫಿಯರ್ ಅಂತ ಹೇಳ್ತೇವೆ ಪರೀಕ್ಷಾ ಭಯ ಯಾವಾಗಲೂ ಇರ್ತದೆ ಪರೀಕ್ಷೆ ಯಾವಾಗ ನಾಳೆ ದಿವಸ ಇರ್ತದೆ ಇವತ್ತಿಂದಲೇ ಭಯ ಸ್ಟಾರ್ಟ್ ಆಗಿಬಿಟ್ರೆ ಪರೀಕ್ಷಾ ಭಯ ಆವಾಗ ನಾವು ಜಂಗಾವಲವೇ ಹುಡುಗಿ ಹೋಗ್ತದೆ ಆಮೇಲೆ ಕೈ ಕಾಲು ಆದರೆ ಆ ಭಯವನ್ನು ಬಿಟ್ಟುಬಿಟ್ರೆ ನಾವು ನಮಗೆ ತಿಳಿದಿರುವುದನ್ನು ಸ್ಪಷ್ಟವಾಗಿ ಅಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಆಗ್ತದೆ ಭಯ ಏನಿಲ್ಲ ನಮಗೆ ತಿಳಿದಿರುವಂಥದ್ದನ್ನೇ ಅಲ್ಲಿ ಬರೆಯುವುದು ನಾಳೆ ದಿವಸ ಮತ್ತೆ ಯಾಕೆ ಭಯ ಪಡಬೇಕು ತಿಳಿದದ್ದು ಮರೆತು ಹೋಗಿಬಿಡ್ತದೆ ಆತ್ಮಜ್ಞಾನವು ಇಲ್ಲದಿರುವಾಗ ಅದರ ಬಗ್ಗೆ ತಪ್ಪು ಭಾವನೆಗಳು ಉಂಟಾಗಿ ಮನಸ್ಸು ದೇಹ ಮೊದಲಾದವುಗಳನ್ನೇ ನಿಜ ಅಂತೇಳಿ ಭಾವಿಸಿ ಜೀವ ತನ್ನ ಸೃಷ್ಟಿಯೇ ಆದಂತಹ ಸಕಲ ಕಷ್ಟ ನಷ್ಟಗಳನ್ನು ಅನುಭವಿಸಲಿಕ್ಕೆ ಜನ್ಮ ತಾಳ್ತದೆ ಅಂದರೆ ತನ್ನ ತನ್ಮ ಕರ್ಮದ ಫಲವನ್ನು ಅನುಭವಿಸ್ತಕ್ಕಂಥದ್ದು ಅಂದರೆ ತನ್ನ ಸೃಷ್ಟಿಯಲ್ಲಿ ತಾನು ಮಾಡಿದನ್ನೇ ಉಣ್ಣೋ ಮಹಾರಾಯ ಮಾಡಿದ್ದುಣ್ಣೋ ಮಹಾರಾಯ ಅಂತೇಳಿ ಅದು ಯಾವಾಗ ತಾನು ಜೀವ ಭಾವದಲ್ಲಿದ್ದರೆ ತಾನು ಆತ್ಮ ಭಾವದಲ್ಲಿದ್ದರೆ ತಾನು ಮಾಡುವವನಲ್ಲ ತಾನು ಕೇವಲ ಸಾಕ್ಷಿ ಎನ್ನುವ ಭಾವನೆ ಬರ್ತದೆ ಆವಾಗ ಶರೀರ ಇಂದ್ರಿಯಗಳು ಆಯಾ ಇಂದ್ರಿಯಗಳು ಶರೀರ ಅದರದ್ರ ಬಾಡಿಗೆ ಅದರದರ ಕರ್ತವ್ಯವನ್ನು ಮಾಡ್ತಾಯಿದೆ ಅಂಥೇಳಿ ಭಾವನೆ ಬರ್ತದೆ ನಾನಲ್ಲ ಅಂಥೇಳಿ ಈ ಶರೀರ ನಾನಲ್ಲ ಎನ್ನುವ ಭಾವನೆ ಬಂದ ಕೂಡಲೇ ಆಯಾ ಇಂದ್ರಿಯಗಳು ಶರೀರ ಆಯಾಯ ಕರ್ತವ್ಯಗಳನ್ನು ಅದರ ಬಾಡಿಗೆ ಅದು ಮಾಡ್ತದೆ ಅದರ ಆತ್ಮ ನಾನು ಪರಮಾತ್ಮ ಸ್ವರೂಪ ನಾನು ಸಾಕ್ಷಿ ಸ್ವರೂಪ ಅಷ್ಟೇ ಅದನ್ನೆಲ್ಲ ನೋಡುವ ನಾವು ನಮ್ಮನ್ನು ಬದ್ಧ ಜೀವಿಗಳಂತೇಳಿ ಪರಿಗಣಿಸಿದರೂ ನಿಜವಾಗಿ ಬದ್ಧ ವ್ಯಕ್ತಿಗಳೆಲ್ಲ ಅನಂತವು ಅಪಾರವೂ ನಮ್ಮ ನಿಜ ಸ್ವರೂಪ ನಮ್ಮ ಈಗಿನ ಸಂಕುಚಿತ ಭಾವನೆಯಿಂದ ಮರೆಯಾಗಿದೆ ಆ ಸ್ವರೂಪದ ಜ್ಞಾನೋದಯವಾದಾಗ ತಾತ್ಕಾಲಿಕವಾಗಿ ಬೌದ್ಧಿಕವಾಗಿಯೇ ಆಗಲಿ ಅಲ್ಲಿಯವರೆಗೂ ಭಯ ದುಃಖದಿಂದ ನರಳುತ್ತಿದ್ದವನು ತನ್ನ ಬದ್ಧ ಸ್ಥಿತಿಯಿಂದ ಎಚ್ಚೆತ್ತು ಸರ್ವವ್ಯಾಪಿಯು ಸನಾತನನು ಆನಂದಮೇನು ತಾನು ಎಂಬಂತಹ ತತ್ವವನ್ನು ಅನಂತರದಲ್ಲಿ ಅಂತಹ ಮಹಾತ್ಮರು ಜಡ ವಿಷಯ ಪದಾರ್ಥಗಳನ್ನು ಕಂಡರೂ ಸಹ ಅದರಲ್ಲಿ ಅವರಿಗೆ ತಮ್ಮ ನಿಜಸ್ವರೂಪವಾದ ಸನಾತನ ತತ್ವದ ಅನುಭವವಾಗದೇ ಇರದು ಹಾಗೆ ಅಂತಹ ಅರಿವಾದವರಿಗೆ ಯಾವ ಲೌಕಿಕ ಸುಖ ಕಷ್ಟ ದುಃಖ ನೋವು ಇತ್ಯಾದಿಗಳೆಲ್ಲವೂ ಕೂಡ ಕ್ಷಣಿಕ ಕ್ಷುಲ್ಲಕ ಎನಿಸ್ತದೆ ಲೌಕಿಕವಾದ ಯಾವ ಸಮಸ್ಯೆಗಳಿದ್ದರೂ ಅದನ್ನು ಅವರು ಹಚ್ಚಿಕೊಳ್ಳುವುದಿಲ್ಲ ಸಮಸ್ಯೆಯಾಗಿ ಅದನ್ನು ತೆಕ್ಕಳುವುದಿಲ್ಲ ತಾನು ಕೇವಲ ಆತ್ಮಸ್ವರೂಪ ತನಗೆ ಇದರಿಂದ ಯಾವುದೇ ಬಾಧೆ ಇಲ್ಲ ಆಗೋದು ಆಗುವ ಹಾಗೆ ಅದರ ಪಾಡಿಗೆ ಆಗ್ತಾ ಇರಲಿ ಆಗ್ತಾ ಇರ್ತದೆ ನಾನು ಮಾಡುವುದನ್ನು ನನ್ನ ಕರ್ತವ್ಯವನ್ನು ನಾನು ಕರ್ತವ್ಯ ದೃಷ್ಟಿಯಿಂದ ಮಾಡ್ತೇನೆ ಅದು ನಾನಲ್ಲ ಮಾಡುವಂಥದ್ದು ಶರೀರ ಮತ್ತು ಇಂದ್ರಿಯಗಳು ಹ್ಞೂ ಅದರ ಪಾಡಿಗೆ ಆಗ್ತಾ ಇರಲಿ ಅನುಭವಿಸುವಂಥದ್ದು ಶರೀರ ಇಂದ್ರಿಯಗಳು ನಾನು ಆತ್ಮಸ್ವರೂಪ ಎನ್ನುವಂಥ ಜ್ಞಾನ ಉಂಟಾದರೆ ನಮಗೆ ಆಮೇಲೆ ಯಾವ ಭಯವೂ ಇಲ್ಲ ಯಾವ ಸಮಸ್ಯೆಗಳು ಇಲ್ಲ ಯಾವ ಕಷ್ಟಗಳು ಇಲ್ಲ ಯಾವ ನೋವುಗಳು ಇಲ್ಲ ಎನ್ನುತ್ತಾ ಇಲ್ಲಿಗೆ ನಾವು ಇಪ್ಪತ್ತ ಏಳನೇ ಈ ಒಂದು ಶ್ಲೋಕವನ್ನು ಮುಕ್ತಾಯ ಮಾಡೋಣ ಇಪ್ಪತ್ತೆಂಟನೇ ಶ್ಲೋಕ ನಾಳೆ ದಿವಸ ನೋಡೋಣ ಆತ್ಮಬೋಧ ಶಂಕರಾಚಾರ್ಯ ಕೃತಿ ಹರೇರಾಮ ಶ್ರೀ ಶಂಕರಾರ್ಪಿತ ಮಸ್ತು ಓಂದ್